ಇಪ್ಪತ್ತೊಂಬತ್ತನೆಯ ತರಂಗ ವಿಶ್ವಾಮಿತ್ರ ದುಃಖವು ಬಹುಕಾಲವಿರಲಿಲ್ಲ ಸುಳುವ ಬೇಸಿಗೆಯ ಹಿಂದೆಯೇ ನೀರು ಮಳೆ ಅದರ ಹಿಂದೆಯೇ ಕೊರೆ ಕೊರೆಯುವ ಚಳಿಗಾಲವು ಬರುವಂತೆ ದುಃಖ ಹೋಗು ದುಃಖವು ಕೆಲವು ಕಾಲವಿದ್ದು ಮಾಯವಾಗಿ ಇನ್ನೊಂದು ಹೊಸ ಭಾವವು ಮೂಡಿತು ದಕ್ಷಿಣಯಾನ ದಕ್ಷಿಣಯಾನು ಒಂದು ಸೂರ್ಯದಲ್ಲಿ ಹೋಗುವ ಅಲ್ಲಲ್ಲಿ ಒಂದೊಂದು ಮರ ಎಲ್ಲೋ ಒಂದೆರಡು ಸಿಗುರಿಟ್ಟು ಹಳಿಯ ಸೇರಿ ಇಟ್ಟು ಹಳ್ಳ ನಡುವೆ ಹೊಸ ಇಟ್ಟು ಮರೆಯುವ ಹೊಸಹೆಣ್ಣಿನ ಹಾಗೆ ನಿಂತಿದೆ ವಿಶ್ವಾಮಿತ್ರನು ಇದುವರೆಗೂ ಅದೇ ಅದೇನು ಹೊರಗಿನ ಕಣ್ಣಿಂದ ಜಗತ್ತಿನ ಸೌಂದರ್ಯವನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ ಈಗ ಒಳಗೆ ಏನೋ ಒಂದು ಮಧುರ ಭಾವ ಬಂದಿದೆ ಅಂತ ಅಂತಹ ಪ್ರಸನ್ನತೆಯು ಬಹಿಷ್ ಪ್ರಸನ್ನತೆಯನ್ನು ತಂದಿದ್ದೇನೋ ಎಂಬಂತೆ ಈಗ ಎಲ್ಲಾದರೂ ಏನಾದರೂ ಒಂದು ಹೂವು ಹಣ್ಣು ಚಿಗುರು ಏನು ಕಂಡರೂ ಮನಸ್ಸು ಅಲ್ಲಿ ಒಂದು ಗಳಿಗೆ ನಿಂತು ಏನೋ ಹೊಸದು ಕಂಡಂತೆ ಉತ್ಸಾಹ ಪಡುತ್ತಿದೆ ಮನಸ್ಸಿನ ಸೃಷ್ಟಿಯಲ್ಲಿ ಏನೋ ಆತ್ಮೀಯತೆಯನ್ನು ಕಂಡು ಸಿಕ್ಕಿದ ಸೊಗಸಿನೋಡನೆ ಒಂದು ಗಳಿಗೆ ಆಟವಾಡ ಆಟವಾಡಬೇಕೆಂದು ನಿಂತುಕೊಂಡಂತೆ ಇದೆ ಮೊದಲು ವಿಶ್ವಾಮಿತನು ನದಿಗೆ ಸ್ನಾನಕ್ಕೆ ಹೋದರೆ ಆತನಿಗೆ ಬೇಕಾಗಿದ್ದು ಪಂಚಭೂತ ಮಾರ್ಹ್ನ ದೇಹದಲ್ಲಿರುವ ಭೂತ ಭೂತಗಳನ್ನೆಲ್ಲ ಬೆಂಬಲ ಮಾಡುವುದೊಂದೇ ಕೆಲಸ ಈಗ ಇನ್ನೂ ಅಷ್ಟು ಹೆಚ್ಚಿದೆ ಒಳಗೆ ಭೂತಗಳೆಲ್ಲ ನಿರ್ಮಲವಾಗುತ್ತಿದ್ದರೆ ಹೊರಗೆ ದೇಹದ ಕಾಂತಿಯು ಹೆಚ್ಚುತ್ತೇ ಇಲ್ಲವೇ ಎಂದು ನೋಡಿಕೊಳ್ಳುವ ಭಾವವೊಂದು ಹುಟ್ಟಿದೆ ಯಾರೋ ತನ್ನನ್ನು ನೋಡುತ್ತಿರುವಂತೆ ಅವರು ಮೆಚ್ಚದಿದ್ದರೆ ತನಗೇನೋ ನಷ್ಟವಾದಂತೆ ಭಾಸವಾಗುತ್ತದೆ ಎಲ್ಲಿ ಯಾವ ಮಳೆಯನ್ನು ನೋಡಿದರೆ ನೋಡಿದಲ್ಲಿ ನೋಡಲಿ ಅದರ ಹಿಂದೆ ಮಳೆಯನ್ನು ನೋಡಲಿ ಅದರ ಹಿಂದೆ ಯಾರೋ ನನಗೆ ಬೇಕಾದವರು ತುಳಿದಾಡುತ್ತಿರುವವರು ಹೋಗಿ ನೋಡಬೇಕು ಎನ್ನಿಸುತ್ತಿದೆ ಕಾಲು ದಾರಿಯಲ್ಲಿ ಹೋಗುತ್ತಿದ್ದರೆ ಹತ್ತಿರದಲ್ಲಿಯೇ ಯಾರೋ ಪ್ರಿಯ ಜನರು ಬರುತ್ತಿರುವವರು ಎಂಬುದಾಗಿ ಹಿಂತಿರುಗಿ ನೋಡುವಂತಾಗಿದೆ ಪರ್ಣಶಾಲೆಯ ಭಾಗದಲ್ಲಿ ಜಗಲಿಯ ಮೇಲೆ ಕುಳಿತಿದ್ದರೆ ಯಾರೂ ಒಳಗೆ ಓಡಾಡುತ್ತಿರುವಂತೆ ಹೊಡೆಯುತ್ತದೆ ಒಳಗೆ ಕುಳಿತಿದ್ದರೆ ಈಚೆ ತನ್ನೇ ನೋಡಬೇಕೆಂದು ಯಾರು ಬಂದು ಸುಳಿದಾಡುತ್ತಿರುವವರು ಎಂದು ಮನಸ್ಸು ತವಕಪಡುತ್ತದೆ ವಿಶ್ವಾಮಿತ್ನಿಗೆ ಅದೇ ಒಂದು ಚೋದ್ಯ ತನ್ನನ್ನು ನೋಡುವುದಕ್ಕೆ ಯಾರೂ ಬರುವುದಿಲ್ಲ ಬರುವವರು ಯಾರೂ ಇಲ್ಲ ಎಂದು ಗೊತ್ತಿದ್ದರು ಆಗಾಗೆ ಹೊರಗೆ ಬಂದು ನೋಡುತ್ತಾರೆ ಮೊದಲ ಪರ್ಣಶಾಲೆಯಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ಗಮನಿಸಿದೆ ಯಾವುದೋ ಗುರಿಗಾಗಿ ಹೆಣಗುತ್ತಿದ್ದ ಮನಸ್ಸು ಸುತ್ತಲೂ ನಡಿ ಏನಿದು ಗಡ್ಡೆಗೆಣಸೇ ಒಂದು ಪಕ್ಕಾಗುವಷ್ಟು ಪಕ್ಷಕ್ಕಾಗುವಷ್ಟಾದರೂ ಇದರ ಇರುದಿದ್ದರೆ ಹೇಗೆ ಎಲ್ಲೆಲ್ಲೂ ತುಂಬಿರಬೇಕು ತುಂಬಿರಬೇಕು ಎನ್ನುವುದು ತನಗೆ ಬೇಡದಿದ್ದ ವಸ್ತುಗಳನ್ನು ಸಂಗ್ರಹಿಸಬೇಕೆಂಬ ಬುದ್ಧಿ ಒಮ್ಮೊಮ್ಮೆ ತಲೆದೋರಿ ತುಂಬಿದ ರಾಜ್ಯವೇ ಬೇಡ ಎಂದವನಿಗೆ ಈಗೇಕೆ ಈ ಬುದ್ಧಿ ಎನ್ನಿಸಿ ನಗೆಯೂ ಬರುವುದು ಒಟ್ಟಿನಲ್ಲಿ ವಿಶ್ವಾಮಿತನಿಗೆ ಇನ್ನು ಯಾರಾದರೂ ಜೊತೆಯಲ್ಲಿದ್ದರೆ ಎನ್ನುವಂತಿದೆ ಹಾಗೆಂದು ವಾಮದೇವನ ಆಶ್ರಮಕ್ಕೆ ಆಗಲಿ ಜಮತಜ್ಞಿಯ ಆಶ್ರಮಕ್ಕೆ ಆಗಲಿ ಹೋಗುವುದಕ್ಕೆ ಇಷ್ಟವಿದ್ದಂತಿಲ್ಲ ಯಾರಾದರೂ ತನ್ನ ಆಶ್ರಮಕ್ಕೆ ಬರಬಾರದೆ ಎನ್ನಿಸುತ್ತಿದೆ ಬರಬರುತ್ತಾ ವಿಶ್ವಾಮಿತ್ರನಿಗೆ ಸಂಘದ ಬಯಕೆ ಬಲಿಯಾಗಿ ಬಲಿಯಿತು ಏಕಾಂತವನ್ನು ಬಯಸಿ ಜನಸಂಘವೇ ಬೇಡವೆಂದು ದುರ್ಗಮವಾದ ಸರಸ್ವತೀ ತೀರದಲ್ಲಿ ಏಕೋ ಏನೋ ಏಕಾಂತವೇ ಬೇಡವಾಗುತ್ತಿದೆ ಹಕ್ಕಿ ಎಂದು ಹಾರಾಡುತ್ತಿದ್ದರೆ ಆದರೆ ಏಕ ಸ್ವ ಏಕ ಸ್ವರ ಲಾಪವನ್ನೇ ಸ್ವರ ಅದನ್ನು ಸಂಗೀತವಾಗಿ ಅಂಗೀಕರಿಸಿ ಆ ದನಿಯಲ್ಲಿ ದನಿಯಲ್ಲಿ ಇಲ್ಲದ ಅರ್ಥವನ್ನೆಲ್ಲ ತುಂಬಿ ತಾನು ತುಂಬಿದ ಅರ್ಥವನ್ನೇ ಪರಿಭಾವಿಸುತ್ತ ನಿಲ್ಲುತ್ತಾನೆ ಆರಿ ಹೋಗುತ್ತಿದ್ದ ಒಂದು ಭಗವು ಎಲ್ಲ ಕೊಕ್ ಎಂದರೆ ನೋಡಿ ಪಾಪ ಪ್ರಿಯ ಬಿಟ್ಟು ಬಂದಿದೆಯೇನೋ ತನ್ನವರಿಗೆ ಏನಾಗುತ್ತಿದೆಯೋ ಎಂದು ಓಡುತ್ತಿದೆ ಅಬ್ಬಾ ಆ ಒಂದು ಕೊಕ್ಕನಲ್ಲಿ ಅದೆಷ್ಟು ಭಾವವಿದೆ ಅದೆಷ್ಟು ಅರ್ಥವಿದೆ ಎಂದು ಕೊಡುತ್ತಾನೆ ಹಾಗೆಯೇ ನದಿ ತೀರದಲ್ಲಿ ಒಂದು ಮರದಲ್ಲಿ ಮೃದುವಾಗಿ ಚುಗಿರೊಡೆದು ಇನ್ನೂ ಅರ್ಧಸ್ಪುಟವಾಗಿ ಕಾಣಿಸುತ್ತಿದ್ದರೆ ಹೌದು ಹೌದು ನಾನು ಸೌಂದರ್ಯವತಿ ಎಂಬುದನ್ನು ಅರಿತ ಯೌವನ ತನಗೆ ಬೇಕಾದವರು ಅಲ್ಲಿ ಇದ್ದಾರೆಯೇ ಎಂದು ತುಂಬಿದ ನಾಚಿಕೆಯಿಂದ ನೋಡಲಾರದೆ ನೋಡಲಾರದೆ ಬಗ್ಗಿ ನೋಡುವಂತಿದೆ ಎಂದುಕೊಂಡು ಮುಸಿ ದೂರದಲ್ಲಿ ಒಂದು ಸಣ್ಣ ಕಮಲದ ಮೊಗ್ಗು ತನ್ನ ಭಾರವನ್ನು ತಡೆಯಲಾರದೆ ಗಾಳಿಯಲ್ಲಿ ಅಲಿಯುವ ದಂಟಿನ ಮೇಲೆ ಅಲ್ಲಾಡುತ್ತಿದ್ದರೆ ಅಬ್ಬಾ ಎಂತಹ ಮೃತ್ಯುಕಲಾಕ ನೀನು ಹಸಿರು ಸೀರೆ ಇಟ್ಟು ಕಂಪ್ ತೊಟ್ಟು ಗೆಜ್ಜೆ ಇಲ್ಲದೆ ಸಣ್ಣ ಕುಣಿತ ಕುಣಿಯುವ ಸೊಬಗಿನ ಕಲ್ಲು ಹೆಗಲ್ಲೆಣ್ಣೆ ಎಂದುಕೊಳ್ಳುತ್ತಾನೆ ಕಣ್ಣಿಗೆ ಕಾಣಿಸಿದ ಮರೆಯಲ್ಲಿ ಅಡಗುತ್ತಿರುವ ಕಲ್ಲನ್ನು ಹತ್ತಿ ಕೆಳಕ್ಕೆ ಇಳಿಯುವ ನೀರಿನ ಸಣ್ಣ ದನಿ ಕಿಳಿಸಿದರೆ ಸಂಗೀತಕ್ಕೆ ಶ್ರುತಿ ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೋ ಎನಿಸಿ ತಲೆ ಅತ್ತ ತಿರುಗುತ್ತದೆ ಹೀಗೆ ವಿಶ್ವಾಮಿತ್ರನು ತನ್ನ ವಿಶ್ವಮೈತ್ರಿಯಲ್ಲಿ ಮುರುಗಿ ಸುತ್ತಮುತ್ತಲಿನ ಸೃಷ್ಟಿಯೇ ಅದುವರೆಗೆ ಕಾಣದಿದ್ದ ಹೊಸದೊಂದು ಸಂತೋಷ ತಾನವನ್ನು ಕಂಡು ಕಂಡು ಆ ತಾಣದಲ್ಲಿ ತಾನೂ ಬೆರೆತು ಒಂದು ಸ್ವರ್ಗೀಯ ಸಂಗೀತ ಮೇಳವನ್ನು ಮಾಡುತ್ತಿದ್ದಾನೆ ಆತನ ಮನಸು ಸಂತೋಷವನ್ನಲ್ಲದೆ ಇನ್ನು ಏನನ್ನೂ ತನ್ನ ಹತ್ತಿರಕ್ಕೆ ಬರದಂತೆ ಅಡ್ಡಿ ಮಾಡಿ ತಾನು ಸಂತೋಷವೇ ಆಗಿ ಆಗಿ ಹೋಗಿದ್ದರೆ ಹೇಗೆ ಇರಬಹುದು ಹಾಗೆ ನಡೆಯುತ್ತಿದೆ ತಾನೂ ಸಂತೋಷವೇ ಆಗಿ ಹೋಗಿದ್ದರೆ ಹೇಗೆ ಇರಬಹುದು ಹಾಗೆ ನಡೆಯುತ್ತಿದೆ ಕೂಗುವ ಹಕ್ಕಿಯೊಡನೆ ಹಾಡಿ ತೂಗುವ ಬಳ್ಳಿಯೊಡನೆ ಕುಣಿದು ಹರಿಯುವ ನೀರಿನೊಡನೆ ಓಡಿ ಲೋಕವೆಲ್ಲ ಸುತ್ತಿ ಬರುವ ಬೆಟ್ಟವೇನು ಮಹಾಭಾರ ಎಂಬ ಲಘು ವೃತ್ತಿಯಲ್ಲಿ ವಿಹರಿಸುತ್ತದೆ ವಿಹರಿಸುತ್ತಿದೆ ವಿಶ್ವಾಮಿತನಿಗೆ ಈಗ ಏನೋ ಮರುಕ ಏನೋ ಒಂದು ಕರುಣಾಮಯಿ ವೃತ್ತಿ ಎಲ್ಲಿ ಏನು ಕಂಡರೂ ಚೆನ್ನಾಗಿದೆ ಇನ್ನು ಕೆಲವು ದಿನವಾದರೂ ಹೀಗೆ ಇರಲಿ ಎಂಬ ಆಶೀರ್ವಾದ ಮಾಡುವ ಭಾವ ಕೊರೆಯುವಂತದ ಮುಂಜಾವಿನಲ್ಲಿ ಸ್ನಾನಕಿಂದ ನದಿಗೆ ಅಭ್ಯಾಸವು ಕರೆದುಕೊಂಡು ಹೋದರೆ ಹಿಮಗಡ್ಡೆಯಂತೆ ನೀರಿನಲ್ಲಿ ಅರ್ಧ ದೇಹವು ಮುಳುಗಿ ಅರ್ಧ ದೇಹವು ಹಿಮದ ತಂಗಾಳಿಯಲ್ಲಿ ನಿಂತಿದ್ದರೆ ಅಭ್ಯಾಸ ಬಲದಿಂದ ಸಂಕಲ್ಪವನ್ನೇ ಹೇಳುತ್ತಿದ್ದರು ಮನಸ್ಸು ಈ ಚಳಿ ಕೊರೆಗಳಲ್ಲಿಓನೋ ಸೌಖ್ಯವಿದೆಯೇ ಅದನ್ನು ಕಾಣದಿರುವುದರಿಂದ ಇದು ಈಗ ನಮಗೆ ಬೇಡವೆನಿಸುತ್ತಿದೆ ಈ ಸೌಖ್ಯವನ್ನು ಕಂಡರೆ ಇದು ಪ್ರಿಯವಾಗುತ್ತದೆ ಆ ರಹಸ್ಯವನ್ನು ಬೆದಿ ಬೇರಿಸಬೇಕು ಎಂದು ಹುಡುಕುತ್ತದೆ ಮತ್ತೆ ಹಾಗೆಯೇ ಓಡುತ್ತಿದ್ದ ಕುದುರೆಯು ಜಿಗಿದು ಹಿಂಗಾಲ ಮೇಲೆ ನಿಂತು ಮುಗ್ಗಾಲು ಹೊಡೆದು ಒಂದೆ ತಟ್ಟನೆ ತಿರುಗಿ ಏನು ಮಹಾ ಸೌಖ್ಯ ನನ್ನದು ಮಾಡೋಣ ಬೇಡವೆಂದರೆ ಕಸ ಬೇಕೆಂದರೆ ರಸ ಎಂದುಕೊಂಡು ಆ ತಣ್ಣೀರಿನ ತಂಪು ಬಿಡುವವರೆಗೂ ನಿಲ್ಲುತ್ತಾನೆ ಹಾಗೆ ನಿಂತಾಗಲೂ ಏನೋ ಯಾರೋ ಬೇಕು ಜೊತೆಗೊಬ್ಬರು ಇರಬೇಕು ಎಂಬ ಸಣ್ಣ ಹಂಬಲ ತುಂಬಿದ ರಾಗಲಾಪದಲ್ಲಿ ಅಲ್ಲೊಂದು ಸಲ ಇಲ್ಲೊಂದು ಸಲ ವಿವಾದಿ ಸ್ವರದ ಸಿಡಿತಾ ಕೇಳಿ ರಾಗದ ಸೊಂಪಿಗೆ ಬಣ್ಣವಿರುವಂತೆ ಆ ಸಣ್ಣ ಹಂಬಲ ತುಂಬಿದ ಸಂತೋಷದ ತುಂಬನ್ನು ಇನ್ನೂ ತುಂಬುತ್ತದೆ ವಿಶ್ವಾಮಿತ್ರನಿಗೆ ಈ ವಿಶ್ವಮೈತ್ರಿಯ ವೃತ್ತಿಯ ಕೇವಲ ಸ್ವಸಂತೋಷದಲ್ಲಿಯೇ ನಿಲ್ಲಲಿಲ್ಲ ಆತನು ಈಗ ಎತ್ತ ನೋಡಿದರತ್ತ ಸುಖಮಯ ಸಂತೋಷ ವಾತಾವರಣವು ಕಾಣದಿದ್ದರೆ ಅದರಿಂದ ತನಿಗೇನೋ ಹಾನಿಯಾದಂತೆ ಭಾವಿಸಿಕೊಂಡು ಅಲ್ಲಿ ಅದನ್ನು ಸರಿ ಮಾಡಲು ಆಶ್ರಮದ ಸುತ್ತಲಲ್ಲಿ ಯಾವುದಾದರೂ ಒಂದು ಮರವು ಪಲ್ಲವಿಸಿ ಬೆಳೆಯದೆ ನಿಂತೇ ವಿಶ್ವಾಮಿತನು ಅದಕ್ಕೆ ಉಪಚಾರ ಮಾಡುತ್ತಾನೆ ಅದರ ಮಗ್ಗುಲಲ್ಲಿ ನಿಂತು ಧ್ಯಾನ ಮಾಡಿ ತನ್ನ ಪ್ರಾಣಶಕ್ತಿಯನ್ನು ಪ್ರವೃದ್ಧಿಗೊಳಿಸಿ ಅದನ್ನು ಆ ಮರಕ್ಕೆ ಬೇಕಾದಷ್ಟು ಕೊಟ್ಟು ಅದು ಸೈರ್ಯ ಸ್ಥಿತಿಗೆ ಬರುವಂತೆ ಮಾಡುತ್ತಾನೆ ಯಾವುದಾದರೂ ಯಾವುದಾದರೂ ಪ್ರಪಕ್ಷಿಯೊಬ್ಬರಿಗೂ ಯಾವುದಾದರೂ ನ್ಯೂನಾರೋ ನ್ಯೂನಾತಿರೇಕದಿಂದ ಕೊರಗಿದ್ದರೆ ಅದಕ್ಕೆ ಉಪಚಾರವೂ ನಡೆಯುತ್ತಾರೆ ಎಲ್ಲವೂ ಪ್ರಾಣಶಕ್ತಿ ದಾನವೇ ಉಪಚಾರ ಜೀವನದ ಹೋದ ಹೋದರಲ್ಲೇ ಜೀವನವನ್ನು ತುಂಬಿ ಕೊಟ್ಟು ತಾನಿನ್ನು ಜೀವಂತವೇ ಆಗಿರುವಂತೆ ವಿಶ್ವಾಮಿತ್ರದಿಂದ ಪ್ರಾಣಶಕ್ತಿ ಕೇಂದ್ರ ಧ್ಯಾನ ಮಾಡಿ ಹಾಲುಕುವಂತೆ ಉಕ್ಕುವ ಪ್ರಾಣಶಕ್ತಿಯನ್ನು ಸರ್ವತ್ರ ಸಮನಾಗಿ ಕರುಣದಿಂದ ವಿಶ್ವಾಸದಿಂದ ದಾನ ಮಾಡುವುದಷ್ಟೇ ವಿಶ್ವಾಮಿತ್ರನ ತಪಸ್ಸಾಗಿದೆ ಸುತ್ತಮುತ್ತಿನ ಪ್ರಪಂಚವೆಲ್ಲ ವಿಶ್ವಾಮಿತ್ರನ ಆ ಮೈತ್ರವನ್ನು ಕೊಂಡು ಅವನನ್ನು ಆರಾಧಿಸುತ್ತದೆ ಆರಾಧಿಸುತ್ತಿದೆ ಆತನು ಹೋಗುತ್ತಿದ್ದರೆ ಗಿಡುಮರಗಳು ಸುಖವಾಗಿ ಚಾಮರವನ್ನು ಬೀಸಿದಂತೆ ಮೃದುವಾಗಿ ತಮ್ಮ ಚಿಗುರುಗಳಿಂದ ಬೀಸಿ ಇದ್ದ ಹೂಗಳನ್ನು ಆತನ ಮೇಲೆ ಸೂಸುತ್ತವೆ ಆತನೀಗ ಗೆಡ್ಡೆ ಗಣಸುಗಳನ್ನು ಹಣ್ಣು ಹೂಗಳನ್ನು ಕೇಳುವುದಿಲ್ಲ ಆತನನ್ನು ಆತನಿಗೆ ಬೇಕೆ ನಿಂತಿದರೆ ಹೋಗಿ ಅವು ಇರೋ ಕಡೆ ನಿಂತರೆ ಅವಾಗ ಅವೆಯೇ ತಮ್ಮ ಮೂಕ ಭಾಷೆಯಲ್ಲಿ ಇದೋ ನನ್ನನ್ನು ತೆಗೆದುಕೋ ನನ್ನನ್ನು ತೆಗೆದುಕೋ ಎಂದು ಪ್ರಾರ್ಥಿಸುತ್ತವೆ ಈತನಿಗೆ ಒಂದು ಹಣ್ಣು ಕೊಟ್ಟರೆ ತನಗೆ ಇನ್ನೊಂದು ಗೊಂಚಲು ಬಿಡುವಷ್ಟು ಶಕ್ತಿ ಬರುವುದೆಂದು ಮರಕ್ಕೆ ಗೊತ್ತು ಒಂದು ಗೆಡ್ಡೆಯನ್ನು ಕೊಟ್ಟರೆ ಇನ್ನೊಂದು ಗೆಡ್ಡೆಯಿಂದ ಹತ್ತು ಮರ ಹುಟ್ಟುವುದೆಂದು ಆ ಗೆಡ್ಡೆಗೆ ಗೊತ್ತು ಒಂದು ಹೂ ನೀಡಿದರೆ ಇನ್ನೊಂದು ಜೊಂಪೆ ಹುಟ್ಟುವುದೆಂದು ಗಿಡ ಬದದು ಏಕೆ ಕೊಡಬಾರದು ಇನ್ನೂ ಒಂದು ಗೆಳೆತನ ಈಗ ಆಶ್ರಮದಲ್ಲಿ ಹಕ್ಕಿಗಳು ಮೃಗಗಳು ತಾವೇ ತಾವಾಗಿವೆ ಎಲ್ಲಕ್ಕೂ ವಿಶ್ವಾಮಿತನು ಓಲ್ಲೈಸಬೇಕೆಂದು ಆಸೆ ಮಾಂಸ ಜೀವಿಗಳಾದ ಮೃಗಪಕ್ಷಿಗಳು ವಿಶ್ವಾಮಿತನ ಬಳಿ ಸಾರಿ ಆತನ ಸಂಗದಲ್ಲಿರಲು ತಮ್ಮ ಆಹಾರವೇ ಎದುರಿಗೆ ಬಂದರೂ ಅವುಗಳನ್ನು ಗಮನಿಸದೆ ಆತನ ಮೇಲೆ ಗಮನವಿಟ್ಟು ಕುಳಿತಿರುತ್ತವೆ ಯಾವಾಗಲೂ ಹಸಿವು ಬಲವಾದಾಗ ನೀರಡಕ್ಕೆ ತಾನೇ ತಾನಾದಾಗ ಓ ಹೋಗಿ ಆ ಹಿಂಸೆಯನ್ನು ನಿವಾರಿಸಿಕೊಂಡು ಹಿಂತಿರುಗಿ ಬರುತ್ತವೆ ಆದರೇನು ಆ ತಮೋಜೀವಿಗಳಿಗೂ ಆಹಾರದಗಳಿಗಿಂತ ಆತನ ಸಮೀ ಸಾಮೀಪ್ಯದಲ್ಲಿ ಏನೋ ಸೌಖ್ಯವಿರುವಂತಿದೆ ವಿಶ್ವಾಮಿತನು ಆಶ್ರಮದಲ್ಲಿ ಕುಳಿತು ಪ್ರಪಂಚವನ್ನು ಪರಿಭಾವಿಸುತ್ತಿದ್ದಾನೆ ಕ್ರಿಮಿಕೀಟದಿಂದ ಹಿಡಿದು ದೊಡ್ಡ ಕೊಂಬಿನ ಆನೆಯವರೆಗೆ ಎಲ್ಲವೂ ಪ್ರಾಣಶಕ್ತಿಮಯ ಪ್ರಾಣವು ಎಲ್ಲವನ್ನೂ ಹಿಡಿದು ಆಡಿಸುತ್ತದೆ ಪ್ರಾಣಶಕ್ತಿಯು ತುಂಬಿದರೆ ಎಲ್ಲಾ ಹಾರಾಟ ಕುಗ್ಗಿದರೆ ಹಸಿವು ನೀರಡಿಗೆ ತೂಕೆ ಕುಸಿದ ಶಕ್ತಿಯನ್ನು ತುಂಬಿಸಿಕೊಳ್ಳುವುದಕ್ಕೆ ಅನ್ನ ನೀರು ನಿದ್ದೆ ಹಾಗಾದರೆ ಪ್ರಾಣಶಕ್ತಿಯು ಕ್ಷಯವಾಗದಂತೆ ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲವೇ ಹಸಿಯ ಮಡಿಕೆಯಲ್ಲಿ ತುಂಬಿದ ನೀರಂತೆ ದೇಹದಲ್ಲಿ ತುಂಬಿರುವ ಪ್ರಾಣಶಕ್ತಿಯು ಅದೇಕೆ ಇಳಿಯುತ್ತಲೇ ಇರಬೇಕು ಅಗ್ನಿ ಸೋದೆಯನ್ನು ಒಟ್ಟಿ ಒಟ್ಟಿ ಬೆಂಕಿಯನ್ನು ಕಾಪಾಡಿಕೊಳ್ಳುವಂತೆ ಅನ್ನಪಾನಗಳಿಂದ ಅಥವಾ ಧ್ಯಾನದಿಂದ ಆ ಪ್ರಾಣಶಕ್ತಿಯನ್ನು ಮೂರ್ಹತ್ತು ಪುಟಗೊಳಿಸುತ್ತಲೇ ಇರಬೇಕೆ